ಾಪಕ ಧರ್ಮಸರ್ಮಸ್ವರೂ ಅವತಾರೇ ನಮ ವಸುದೇವಸುತಚಾಣೂರರ್ದೀ ಪರಮ ಕೃಷ್ಣ ವಂದೇ ಜಗತ್ ತಾರ ಶಕ್ತೇ ಪೌತ್ರಮಕಲ್ಮಷ ಪರಾಶರಾತ್ಮಜ ವಂದೇ ಶುಕತಪೋಧಿ ಪಾಠಯ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ ವ್ಯಾಿ ಪುರಮುನಿ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣ ಭಗವತೀ ಅಷ್ಟಾ ದಶಾಧ್ಯಾ ಅಂಬ ಅನುಸಂದ <t-, <t ೇ ಭಿಣಿ ನಮ್ಮ ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ವಿ ಹೇಗೆ ಆ ಭಗವಂತ ಅರ್ಜುನನಿಗೆ ಸಮಸ್ತ ಜ್ಞಾನೋಪದೇಶವನ್ನು ನೀಡುವ ಹಂತದಲ್ಲಿ ಒಂದೊಂದು ಒಂದೊಂದು ಹಂತವನ್ನ ಮೇಲ್ಮೇಲಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಮೊದಲನೆಯ ಅಧ್ಯಾಯದಲ್ಲಿ ಯಾವಾಗ ಭಗವಂತ ಸಣ್ಣದಾಗಿ ಅವನಿಗೆ ಒಂದು ಟ್ರೀಟ್ಮೆಂಟ್ ಶುರು ಮಾಡಿದ್ನೋ ಚಿಕಿತ್ಸೆ ರೋಗ ಉಲ್ಬಣವಾಗಿ ನಿಜವಾದ ರೋಗದ ಸ್ವರೂಪ ತನಗೆ ಗೊತ್ತಾಗಲಿ ಅನ್ನುವಂತಹ ಚಿಕಿತ್ಸೆ ರೋಗ ಜಾಸ್ತಿ ಆಗಲಿಕ್ಕೆ ಚಿಕಿತ್ಸೆ ಇದೇನಕ್ಕೆ ರೋಗ ಜಾಸ್ತಿ ಆಗಲಿಕ್ಕೆ ಚಿಕಿತ್ಸೆ ಅಂದರೆ ಎಷ್ಟೋ ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ ನಾವು ತಿಳ್ಕೊಂಡಿದ್ದೇವೆ ನಾವು ಅತ್ಯಂತ ಪ್ರಜ್ಞಾವಸ್ಥೆಯಲ್ಲಿ ಬದುಕ್ತಾ ಇದ್ದೇವೆ ಅಂತ ಅದು ಮೊಟ್ಟ ಮೊದಲನೆಯ ತಪ್ಪು ಕಂತನ ಮನುಷ್ಯ ಸಾಮಾನ್ಯವಾಗಿ ಜಾಗೃತವಸ್ಥೆ ಮತ್ತು ಅರೆ ಪ್ರಜ್ಞಾವಸ್ಥೆ ಮತ್ತು ಸುಪ್ತ ಅವಸ್ಥೆ ಈ ಅವಸ್ಥೆಗಳಲ್ಲಿ ಆತನ ಜೀವನ ಯಾಪನೆ ಆಗ್ತಾ ಇರುತ್ತೆ ಜಾಗೃತವಸ್ಥೆ ನಮಗೆ ಎಷ್ಟು ಹೊಂದಿಕೊಂಡು ಹೋಗಿಬಿಟ್ಟಿದೆ ಅಂತ ಹೇಳಿದ್ರೆ ನಮಗೆ ಅದೇ ನೂರಕ್ಕೆ ನೂರು ಸತ್ಯ ಅದರಲ್ಲಿ ಕಂಡಿದ್ದೇ ಸತ್ಯ ಮತ್ತು ಅದರಿಂದಲೇ ನಮ್ಮ ಸಮಸ್ತ ಜೀವನದ ಸಮಸ್ಯೆಗಳಿಗೆ ಪರಿಹಾರವೂ ಸಿಕ್ಕಿಬಿಡುತ್ತೆ ಅನ್ನುವಂತಹ ದೊಡ್ಡ ಭರವಸೆಯನ್ನು ಹೊತ್ಕೊಂಡಿದ್ದೇವಲ್ಲ ಇದರ ತಲೆ ಮೇಲೆ ಮೊದಲು ಕಲ್ಲು ಹಾಕಬೇಕು ಯಾಕೆ ಅಂದರೆ ಮನುಷ್ಯನನ್ನು ಆಮೂಲಾಗ್ರವಾಗಿ ಅರಿಯದೆ ಅವನ ಎಲ್ಲ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡದೆ ಡಯಾಗ್ನೋಸಿಸ್ ಮಾಡದೆ ಇದು ಇಂಥ ರೋಗ ಇದು ಇಲ್ಲೇ ಅವನಿಗೆ ಚಿಕಿತ್ಸೆ ಆಗಬೇಕಾಗಿದೆ ಅನ್ನೋದು ಯಾವ ನುರಿತ ವೈದ್ಯನಿಗೂ ಗೊತ್ತಾಗುವುದಿಲ್ಲ ಹಾಗೆ ಗೊತ್ತಾಗಬೇಕಾದ್ರೆ ಆತ ಆ ಒಂದು ವ್ಯಕ್ತಿತ್ವದ ಬಹುಭಾಗವನ್ನು ಸ್ಯಾಂಪಲ್ ಆಗಿ ತೆಗೆದುಕೊಳ್ಳಬೇಕಾಗುತ್ತೆ ಬಹುಭಾಗವನ್ನು ಆಶ್ಚರ್ಯವೆಂಬತ್ತೆ ಮನುಷ್ಯ ಜಾಗೃತಾವಸ್ಥೆಯಲ್ಲಿ ಎಷ್ಟು ಅವನು ಮನುಷ್ಯ ಅಂತ ಇದ್ದಾನೋ ಅರೆ ಅವಸ್ಥೆ ಮತ್ತು ಸುತ್ತ ಅವಸ್ಥೆ ಸ್ಟೇಟ್ ಮತ್ತು ಸಬ್ ಸ್ಟೇಟ್ ಅದರಲ್ಲಿ ಅವನ ಅಸ್ತಿತ್ವ ಶೇಕಡ ತೊಂಬತ್ತು ಇರುತ್ತದೆ ಆದ್ದರಿಂದ ನಮಗೆ ಎಷ್ಟೋ ವೇಳೆ ನಾವು ಯಾವುದೋ ಒಂದು ಕ್ರಿಯೆಯನ್ನು ಮಾಡ್ತೇವಲ್ಲ ಆಲೋಚನಾ ರಾಹಿತ್ಯರಾಗಿ ಎಷ್ಟೋ ವೇಳೆ ಅನ್ನಿಸ್ತದೆ ಇದು ಯಾಕೆ ನಾವು ಮಾಡಿದ್ವಿ ಇದು ಹೇಗೆ ನಮ್ಮಿಂದ ಘಟಿಸಿತು ಅಂತ ಅದಕ್ಕೆ ಅಲ್ಲಿ ಉತ್ತರವೂ ಸಿಗುವುದಿಲ್ಲ ಮತ್ತೆ ಅಲ್ಲಿ ನಿಮಗೆ ಗೊತ್ತಾದರೂ ಕೂಡ ಅದು ನಿಮ್ಮ ತಹಬಂದಿಗೆ ಸಿಗುವುದಿಲ್ಲ ಹತೋಟಿಗೆ ಸಿಗುವುದಿಲ್ಲ ಕಂಟ್ರೋಲಿಗೆ ಸಿಗುವುದಿಲ್ಲ ಹೇಗಪ್ಪ ಅಂತ ಹೇಳಿದ್ರೆ ಕೆರೆಯ ಮಧ್ಯದಿಂದ ಹೇಳುತ್ತಿರುವಂತಹ ಬುದ್ಬುಧ ಗುಳ್ಳೆಗಳು ಅದು ಮೇಲುಗಡೆಯಿಂದ ನೀವು ಹೀಗೆ ಹಿಡಿದು ನಾನು ಹತುವಟ್ಟಿಗೆ ಮಾಡ್ತೇನೆ ಅಂದರೆ ಅದು ಹುಚ್ಚು ಕೆಲಸ ಅದು ಎಲ್ಲೋ ಒಂದು ಕಡೆ ಹೇಳ್ತಾ ಇದೆ ಒಳಗೆ ಕೆರೆಯ ಮಧ್ಯದ ಭಾಗದಲ್ಲಿ ನಾವು ಹೋದಾಗ ಒಳಗೆ ಪರೀಕ್ಷೆ ಆಳಕ್ಕೆ ಇಳಿದು ಪರೀಕ್ಷೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಯಾವುದೋ ಒಂದು ಒತ್ತಡದ ಶಕ್ತಿಯಿಂದ ಅದು ಅಲ್ಲಿ ಒಂದು ನಿರ್ವಾದವನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಹೊರಗಡೆ ಬರುತ್ತೆ ಅದು ಗಾಳಿ ಬುದ್ಬುಧದ ರೂಪದಲ್ಲಿ ಹೊರಗೆ ಬಂದು ನಮಗೆ ತೋರುತ್ತೆ ನಾವು ಕೇವಲ ಈ ಹೊರಗೆ ನೋಡಿ ಅದನ್ನು ಕಂಟ್ರೋಲ್ ಮಾಡ್ತೇವೆ ಅಂದರೆ ಅದು ಅಸಾಧ್ಯವಾದಂಥ ಮಾತು ಎರಡನೆಯದಾಗಿ ಇನ್ನೊಂದು ತಿಳ್ಕೊಳ್ಬೇಕಾಗಿತ್ತು ನಾವು ಈಗ ನಾನು ಹೇಳಿದ್ದಲ್ಲ ಶೇಕಡಾ ತೊಂಬತ್ತು ನಮ್ಮನ್ನು ಅರಿಯುವಂತಹ ಕೆಲಸ ನಮ್ಮಿಂದ ಆಗಬೇಕಾಗಿದೆ ನಮಗೆ ಗೊತ್ತಿಲ್ಲ ನಮ್ಮಲ್ಲಿ ಏನೇನಿದೆ ಅಂತಕ್ಕಂಥದ್ದು ಹೀಗಾಗಿ ನಮಗೆ ನುರಿತ ತಜ್ಞರ ಸಹಾಯ ಬೇಕಾಗುತ್ತೆ ಯಾವಾಗ ಈ ರೋಗವನ್ನು ಆಮೂಲವ ಆಮೂಲಾಗ್ರವಾಗಿ ವಾಸಿ ಮಾಡಬೇಕು ಅಂತ ಇರ್ತೇವೆ ಆಗ ಮಾತ್ರ ಬೇಡ ನನಗೆ ಕಾಲಕಾಲಕ್ಕೆ ಮಾತ್ರ ಉಪಶಮನ ಗುಳಿಗೆಗಳನ್ನು ಕೊಟ್ಟು ಹಾಗೇ ತಣ್ಣಗೆ ಮಾಡಿ ಪೇನ್ ಕಿಲ್ಲರ್ಸ್ ಅಂತ ಹೇಳಿದ್ರೆ ನೀವು ಬೇಕಾದಷ್ಟು ಅಂಗಡಿಗಳಿದೆ ಬೇಕಾದಷ್ಟು ಧರ್ಮಗಳಿದೆ ಬೇಕಾದಷ್ಟು ಪುಸ್ತಕಗಳಿದೆ ಅದನ್ನು ಓದಿ ತಾತ್ಕಾಲಿಕವಾಗಿ ಅದನ್ನು ಉಪಶಮನ ಮಾಡುವಂತೆ ಮಾಡಿಕೊಳ್ಬೋದು ಆದರೆ ಅದು ಎಷ್ಟಿದ್ರೂ ತಾತ್ಕಾಲಿಕ ಯಾಕೆ ಅಂತ ಹೇಳಿದ್ರೆ ನಿಮಗೇ ಅದರ ಒಂದು ಪರಿಣಾಮ ಕಾಲಾಂತರದಲ್ಲಿ ಗೊತ್ತಾಗ್ತದೆ ಹೀಗೆ ಅದು ಅತ್ಯಂತ ಪ್ರಬಲವಾಗಿರತಕ್ಕಂತಹ ಯಾಕೆ ಪ್ರಬಲ ಅಂತ ಹೇಳಿದ್ರೆ ಅಜ್ಞಾತ ಅದನ್ನು ನಾವು ತಿಳ್ಕೊಳ್ಬೇಕು ಯಾವುದೇ ವಸ್ತು ನಮಗೆ ಅಜ್ಞಾತವಾಗಿದ್ದಾಗ ಅದು ನಮ್ಮನ್ನು ಹೇಗೆ ಬೇಕಾದರೂ ಹಾಗೆ ಆಟ ಆಡಿಸ್ಬೋದು ಕಂಟ್ರೋಲ್ ಮಾಡ್ಬೋದು ಆದರೆ ಒಂದು ವೇಳೆ ನಮ್ಮ ಜ್ಞಾನ ಅದರ ಮೇಲೆ ಬಿದ್ದ ತಕ್ಷಣ ಅದು ತನ್ನ ಆಟವನ್ನು ನಮ್ಮ ಮುಂದೆ ತೋರಿಸ್ಲಿಕ್ಕೆ ಜ್ಞಾನದ ಶಕ್ತಿ ಅದು ಜ್ಞಾನದ ಶಕ್ತಿ ಆದ್ದರಿಂದ ಎಲ್ಲರೂ ಮೊರೆ ಹೋಗುವುದು ಮೊಟ್ಟಮೊದಲನೆಯದಾಗಿ ಈ ಜ್ಞಾನಕ್ಕೆ ಹಾಗೆ ಈ ಜ್ಞಾನಕ್ಕೆ ಮೊರೆ ಹೋಗಾಗ ಮಾತ್ರ ನಮಗೆ ಸಮಸ್ಯೆಯ ಸರಿಯಾದಂತಹ ಪರಿಹಾರವನ್ನು ಹೇಗೆ ನಾವು ಪಡ್ಕೊಳ್ಬೋದು ಅನ್ನುವ ದಾರಿಯೂ ಕೂಡ ಆ ಜ್ಞಾನದಿಂದಲೇ ಸಿಗ್ತದೆ ಇದನ್ನು ಬಿಟ್ಟು ನಾವು ಇನ್ನೇನೇನು ಹೊರಗಡೆಯಿಂದ ಅದಕ್ಕೆ ತೇಪೆ ಹಾಕ್ತಾ ಇದ್ರೂ ಎಷ್ಟಿದ್ರೂ ಕೂಡ ಅದು ತೇಪೆ ಅದು ಕಾಲಾಂತರದಲ್ಲಿ ಹತ್ತೇಪೆಗಳು ಹಲವು ಆಗಿ ಕೊಳಕಾಗಿ ಕಾಣ್ತದೆ ನಮ್ಮ ವ್ಯಕ್ತಿತ್ವದ ಮೇಲೆ ಹತ್ತೇಪೆಗಳು ಎಲ್ಲ ಡಿಸ್ಕನೆಕ್ಟೆಡ್ ಅಂತ ಆದ್ದರಿಂದ ಇಲ್ಲಿ ಭಗವಂತ ಅವನು ನಿಜವಾದ ವೈದ್ಯ ನಿಜವಾದ ಮನಃಶಾಸ್ತ್ರಜ್ಞ ಸೈಕಿಯಾಟ್ರಿಸ್ಟ್ ಆದ್ರಿಂದ ಅವನದೇ ಆದಂತಹ ಒಂದು ರೀತಿಯನ್ನ ಇಲ್ಲಿ ಅನುಸರಿಸ್ತಾ ಇದ್ದಾನೆ ಅನ್ನೋದನ್ನ ನಾವು ನೋಡಿದ್ವಿ ಎರಡನೇ ಹಂತದಲ್ಲಿ ಯಾವಾಗ ಅವನು ಚಾಟಿಯನ್ನು ಕೊಡ್ತಾ ಇದ್ದಾನೋ ಕುತಸ್ವ ಕಶ್ಮೇ ಸುಪಸ್ಥಿತ ಅನಾರ್ಯಜುಷ್ಟ ಅಕೀರ್ತಿ ಕರಮರ್ಜುನ ಕ್ಲೈಬ್ಯಂ ಮಾತೈತ ತ್ವಯ್ಯ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯ ತಿಷ್ಠ ಕ್ಲೈಬ್ಯಂ ಮಾ ಹೇಳಿ ತನವನ್ನು ತೋರಿಸಬೇಡ ಅನ್ನುವಂಥ ಒಂದು ಚಾಟಿ ಬಿಗಿದ ಈ ಚಾಟಿಯಿಂದ ಈಗ ಮುಂದೆ ಗುರುವಾಗಲಿಕೆ ಇರತಕ್ಕಂತಹ ಒಬ್ಬ ವ್ಯಕ್ತಿ ಸ್ನೇಹಿತ ರೀತಿಯಲ್ಲಿ ಈಗ ಚಾಟಿಯನ್ನು ಬೀಸಿದ್ದಾನೆ ಒಬ್ಬ ಸಕನ ರೀತಿಯಲ್ಲಿ ಚಾಟಿಯನ್ನು ಬೀಸಿದ್ದಾನೆ ಈ ಚಾಟಿ ಇನ್ನೂ ಸ್ವಲ್ಪ ರೋಗವನ್ನು ಹೆಚ್ಚಾಗಿ का अजस्व रूप हे अमी का अब कंप्ली एक्सपोज आम ऐन अंत कारण हो सावील इन एरने विषय ऐन अंतर युध समस्या बहुपा समस्े नम जीवन समस्या कारण ना ಹರಗಿನ ಅಥವಾ ಬೇರೆಯವರ ಕೊಡುಗೆ ಅಂತಕ್ಕಂಥದ್ದು ನಗಣ್ಯ ಅದಕ್ಕೆ ಒಂದು ಘಟನೆ ಹೇಳ್ತಾರೆ ಒಬ್ಬ ಬಸ್ನಲ್ಲೇ ಪ್ರಯಾಣ ಮಾಡ್ತಾ ಇದ್ದ ಹೀಗೆ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಏನೋ ಒಂಥರ ಶಬ್ದಂತ ಒಂದು ಶಬ್ದ ಏನು ಅಂತ ಅವನಿಗೆ ಗೊತ್ತಾಗ್ತಾ ಇದ್ದ ಓ ಇದಕ್ಕೆ ಟಯರ್ ಯಾಕೋ ಪಂಚರ್ ಆಗಿಬಿಟ್ಟಿದೆ ಆಗ್ತಾಯಿದೆ ಅಂತ ಅನಿಸತ್ತೆ ಅಂಥೇಳಿಬಿಟ್ಟು ಅವನಿಗೆ ಭಯ ಆಯಿತು ಓ ಟಯರ್ ಪಂಚರ್ ಆಗ್ತಾಯಿದೆ ಎಲ್ಲೋ ನಾವು ಬಂದು ನಿಂತ್ಕೊಳ್ತೇವೆ ಇದಕ್ಕೆ ಮೊದಲು ಗಮನ ಕೊಡಬೇಕು ಅಂತ ಹೇಳಿ ಅವನೇನು ಮಾಡ್ದೆ ಸರಿ ಅಂಥೇಳಿ ಪಕ್ಕದವ್ರನ್ನ ಕೇಳ್ದ ಎಬ್ಬಿಸ್ದ ಪಾಪ ಅವರು ಸುತ್ತ ಅವಸ್ಥೆಯಲ್ಲಿದ್ದರು ಇದು ಮಾಡಿ ಎಬ್ಸ್ದ ಸ್ವಾಮಿ ನಿಮಗೆ ಕೇಳಿಸ್ತಾ ಇಲ್ವೇ ಏನೋ ಅವರು ಅರೆ ಸುತ್ತ ಅವಸ್ಥೆಗೆ ಬಂದು ಅದೇ ಶಬ್ದ ಏ ಯಾವ ಶಬ್ದ ಅಂದ್ರೆ ಅದೇ ಬಸ್ಸಿನ ಶಬ್ದ ಬಸ್ಸಿನ ಶಬ್ದ ಅಲ್ಲಾರಿ ಸ್ವಲ್ಪ ಗಮನ ಇಟ್ಟು ಕೇಳಿ ಅಂತ ಅಂತ ಈ ಗಾಳಿ ಹೋಗ್ತಾ ಇರುವಂಥ ಶಬ್ದ ಕೇಳಿಸ್ತಾ ಇಲ್ವಾ ಟೈರಿಂದು ನನಗನ್ಸುತ್ತೆ ಗಾಡಿ ಹೋಗಿ ಏನೋ ಪಂಕ್ಚರ್ ಆಗಿಬಿಟ್ಟಿದೆ ಅಂತ ಅನ್ಸುತ್ತೆ ಅಂತ ಅವ್ರು ಇವ್ರನ್ನ ಕೇಳಿದ್ರು ಅವನಿಗೂ ಗೊತ್ತಾಗಿಲ್ಲ ಪಾಪ ಇನ್ನೊಂದಿಷ್ಟು ಜನರ ಎಬ್ಸಿದ್ರು ಅವ್ರನ್ನೂ ಕೇಳಿದ್ರು ಎಲ್ಲರನ್ನೂ ಕೇಳಿದಾಗಿ ನಮ್ಗೆ ಯಾವ ಶಬ್ದವೂ ಕೇಳಿಸ್ತಾ ಇಲ್ಲಲ್ಲ ಬರೀ ಕಿಟಕಿ ಅಲ್ಲಾಡೋದು ಗಾಜಲ್ಲಾಡೋ ಶಬ್ದ ಕೇಳಿಸ್ತಾ ಇದೆ ಬರೀ ಇಷ್ಟು ಬಿಟ್ಟರೆ ಬೇರ್ಯಾವ ಶಬ್ದ ಕೇಳಿಸ್ತಾ ಇಲ್ವಲ್ಲ ಅಂತ ಇವನಿಗೆ ಅನ್ಮಾಡೋದು ಇವ್ರು ಯಾಕೆ ಕೇಳಿಸ್ತಾ ಇಲ್ವಲ್ಲ ಏನೋ ಆಗುತ್ತೆ ಇವತ್ತು ಅವಗಡ ಏನೋ ಬಹುಶಃ ನಮ್ಮ ನಸೀಬ್ ಸರಿ ಇಲ್ಲ ಅಂಥೇಳಿದ್ರೆ ಯಾರಿಗೂ ಯಾವ ಒಂದು ಚಿಹ್ನೆಯೂ ಗೊತ್ತಾಗೋದಿಲ್ವೋ ಏನೋ ಅಂಥೇಳಿ ಅವನೇ ಓಡೋದು ಓಡಿ ಹೋಗಿ ಡ್ರೈವರ್ನ ಪಾಪ ಅವನು ಇದು ಮಾಡ್ತಾ ಇದ್ದ ನಿದ್ದರೆಯನ್ನು ಬಿಟ್ಟು ಅವನಿಗೆ ಸರಿಯಾಗಿ ಇದು ಮಾಡಿ ನೋಡಿ ಒಂದು ನಿಮಿಷ ಈ ಬಸ್ಸನ್ನು ನಿಲ್ಲಿಸಿ ಅಂತ ಹೇಳ್ದ ಯಾಕಪ್ಪ ಯಾಕೆ ನಿಲ್ಲಿಸ್ಬೇಕು ಅಲ್ಲ ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಶಬ್ದ ಕೇಳಿಸ್ತಾ ಇಲ್ವಾ ಏನು ಅಂದ ಅದೇ ಗಾಳಿ ಹೋಗ್ತಾ ಇರೋದು ಗಾಡಿ ಹೋಗ್ತಾ ಇರೋದು ಗೊತ್ತಾಗಿಲ್ಲ ಹೊಸ ಟಯರ್ ಅಲ್ವಾ ಸರ್ ಇಲ್ಲ ಇಲ್ಲ ಗಾಡಿ ಹೋಗ್ತಾ ಇದೆ ನಂಗೆ ಕೇಳಿಸ್ತಾ ಇದೆ ಅಂತ ಸರಿ ಅವನಿಗೂ ಭಯ ಆಯಿತು ಇನ್ನು ಮದುವೆಲಿ ಎಲ್ಲಾದರೂ ಪಚೀಟಿಗೆ ಒಳಗಾದರೆ ಅಂತ ಹೇಳಿ ಬಸ್ನಿಂದ ಇಳಿದು ಎಲ್ಲ ನಾಲ್ಕು ಚಕ್ರವನ್ನ ಸರಿಯಾಗಿ ಪರೀಕ್ಷೆ ಮಾಡಿಕೊಂಡು ಎಲ್ಲ ಬಂದ ನೋಡ್ತಾನೆ ಇಲ್ಲ ಏನೂ ಇಲ್ಲ ಪರೀಕ್ಷೆ ಏನೂ ಆಗ್ತದೆ ಎಲ್ಲ ಸರಿ ಇದೆಯಲ್ಲ ಸರ್ ಅಂತಾರೆ ಸರಿ ಇದಾದ ಮೇಲೆ ಆದರೂ ಕೂಡ ಇವನಿಗೇನು ಶಬ್ದ ಅದು ಇದು ಮಾಡೋದು ಕೇಳಿಸೋದು ಬಂದಾಗಲೇ ಇಲ್ಲ ಸರಿ ಊರಿಗೆ ಬಂದ ಮೇಲೆ ಸೀದಾ ಎಂಟಿ ತಜ್ಞರ ಹತ್ರ ಹೋಗಿ ಸ್ವಾಮಿ ನನಗೆ ಯಾವುದೋ ಒಂದು ರೀತಿಯಲ್ಲಿ ಶಬ್ದ ಕೇಳಿಸ್ತಾ ಇದೆಯಲ್ಲ ಒಂಥರ ಗಾಳಿ ಹೋಗ್ತಾ ಇರೋದು ಅಂತ ಆಗ ಇ ಎನ್ ಟಿ ತಜ್ಞರು ಚೆನ್ನಾಗಿ ಒಂದು ಪರೀಕ್ಷೆ ಮಾಡಿ ನೋಡಿದಾಗ ಅದು ಕೆಲವೊಂದು ಕೇಸಸ್ನಲ್ಲಿ ಕೆಲವರಿಗೆ ಈ ರೀತಿಯಾಗಿ ಕಿವಿಯಲ್ಲಿ ಕೆಲವೊಂದು ಡಿಫೆಕ್ಟ್ ಇದ್ದಾಗ ಕಂಟಿನ್ಯೂಸ್ ಆಗಿ ಯಾವುದಾದ್ರೂ ಒಂದು ಶಬ್ದ ಕೇಳಿಸುತ್ತೆ ಅದರಲ್ಲಿ ಬೆಲ್ ಶಬ್ದ ಅಥವಾ ಈ ರೀತಿಯಾದಂತಹ ಶಬ್ದ ಕೇಳಿಸುತ್ತೆ ಹಾಗೆ ನಮ್ಮಲ್ಲಿರ್ತಕ್ಕಂತಹ ದೋಷವನ್ನು ನಾವೇನು ಮಾಡ್ತೇವೆ ಈ ಒಂದು ಎದುರುಗಡೆ ಇರ್ತಕ್ಕಂತಹ ಸನ್ನಿವೇಶದ ಮೇಲೆ ಆರೋಪ ಮಾಡ್ತೇವೆ ಎಷ್ಟು ನಮ್ಮ ದೈನಂದಿನ ಜೀವನದಲ್ಲಿ ಘಟನೆಗಳನ್ನ ನೋಡಿ ನೀವು ಅದನ್ನ ಕೂಲಂಕುಷವಾಗಿ ಪರೀಕ್ಷೆಗೆ ಒಳಪಡಿಸಿ ನಂತರ ನೋಡಿ ಈ ಘಟನೆಗಳಲ್ಲಿ ನನ್ನ ಪಾತ್ರವೆಷ್ಟು ನನ್ನ ಹೊರತಾದಂತಹ ವ್ಯಕ್ತಿ ಅಥವಾ ಸನ್ನಿವೇಶದ ಪಾತ್ರ ಎಷ್ಟು ಅಂತ ಈಗ ಪರೀಕ್ಷೆ ಮಾಡಿಕೊಂಡಾಗ ನಿಜವಾಗಿಯೂ ವಾಸಿಯಾಗಬೇಕಾಗಿರೋದು ನನಗೋ ಅಥವಾ ಹೊರಗಡೆ ವ್ಯಕ್ತಿಗೋ ಅಥವಾ ಸನ್ನಿವೇಶವನ್ನೇ ಸರಿಯಾಗಿ ಮಾಡಬೇಕೋ ಅನ್ನೋದು ನಂತರ ನಮಗೆ ಆ ನಿಶ್ಚಯವನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತೆ ಮೊಟ್ಟ ಅದಕ್ಕೆ ಕಾರಣವೇ ಗೊತ್ತಿಲ್ಲದೆ ಏನ್ ಮಾಡಿದ್ರು ಅದಕ್ಕೆ ನಾವು ಪರಿಹಾರವನ್ನು ಕಂಡು ಸಾಧ್ಯವಿಲ್ಲ ಆದ್ದರಿಂದ ಇಲ್ಲಿ ಅರ್ಜುನ ಇಡೀ ಒಂದು ಸನ್ನಿವೇಶವನ್ನೇ ಬೈಯುವಂತಹ ಒಂದು ಸ್ಥಿತಿಯನ್ನ ಅವನು ಉಂಟು ಮಾಡ್ತಾ ಇದ್ದ ಪರೋಕ್ಷವಾಗಿ ಕೃಷ್ಣನ ಮೇಲೆ ಆರೋಪ ಪರೋಕ್ಷವಾಗಿ ಈ ದೈವದ ಮೇಲೆ ಆರೋಪ ಈ ದೈವದಿಂದ ಇಂತಹ ಒಂದು ಯುದ್ಧ ಉಂಟಾಗ್ತಾ ಇದೆ ಅದರಿಂದ ಕುಲಕ್ಷಯ ಉಂಟಾಗ್ತಾ ಇದೆ ಕುಲಕ್ಷಯದಿಂದ ವರ್ಣ ಸಂಕರ ಉಂಟಾಗ್ತಾ ಇದೆ ವರ್ಣ ಸಂಕರದಿಂದ ಇಡೀ ಸಮಾಜ ನಾಶವಾಗ್ತಾ ಇದೆಯಲ್ಲ ಅದರಲ್ಲಿರ್ತಕ್ಕಂಥ ಮೌಲ್ಯಗಳೆಲ್ಲ ಮಣ್ಣು ಪಾಲಾಗ್ತಾ ಇದೆಯಲ್ಲ ಶೋಕಾವಿಷ್ಟನಾಗಿ ಅವನಿಗ ಧರ್ಮ ಗೊತ್ತಿಲ್ಲದೆಯೇ ಏನೇನೇನೇನೋ ಮಾತನಾಡ್ತಾ ಇದ್ದಾನೆ ಅದಕ್ಕೆ ಈ ರೋಗವನ್ನು ಕಡಿಮೆ ಮಾಡುವಂತಹ ಉಪಾಯವನ್ನು ಕೃಷ್ಣ ಹೇಳಬೇಕಾದರೆ ಇನ್ನೂ ಏನೇನೋ ನಿನಗನಿಸುತ್ತೋ ಮಗು ಅದನ್ನು ಹೇಳಿಬಿಡು ಅಂತ ಇವನಿನ್ನೊ ಬಾಯಿ ಸುಮ್ಮನೆ ಬಿಕ್ಕೊಂಡು ಸುಮ್ಮನೆ ಇದ್ದಾನೆ ಕೃಷ್ಣ ಆದ್ದರಿಂದ ಇವನಿನ್ನೂ ಮಾತನ್ನು ಮುಂದುವರಿಸಿ ಹೇಳ್ತಾ ಇದ್ದಾನೆ ನ ಏತದ್ ವಿತ್ಮಹ ಕತರನ್ನೋ ಗರಿಯೋ ಯದ್ವಾ ಜಯೇಮ ಯದಿ ವಾನೋ ಜಯೇಯು ಯಾನ್ ಏ ಹತ್ವ ನ ಜಿಜೀವಿಷ್ಯಾ ತೇ ಅವಸ್ಥಿತ ಪ್ರಮುಖೆ ಭಾರತರಾಷ್ಟ್ರಹ ಇದೂ ಕೂಡ ನಮಗೆ ಅರಿಯದು ನಮಗೆ ನಮ್ಮ ಜ್ಞಾನಕ್ಕೆ ಗೊತ್ತಿಲ್ಲ ಯಾವುದು ಅಂತ ಹೇಳಿದ್ರೆ ಕತರನ್ನೋ ಗರಿಯು ಯಾವುದು ಹೆಚ್ಚು ಇದೆರಡರಲ್ಲಿ ಯಾವುದು ಹೆಚ್ಚು ಕತರನ್ನೋ ನಃ ಅಂದರೆ ನಮಗೆ ಕತರತ ಅಂದರೆ ಎರಡರಲ್ಲಿ ಯಾವುದು ಅಂತ ಗರಿಯ ಅಂದರೆ ಶ್ರೇಷ್ಠ ಹೆಚ್ಚು ಅಂತ ಯದ್ವಾ ಒಂದು ವೇಳೆ ಜಯೇಮ ನಾವೇ ಜಯಿಸುವೆವೋ ಯದಿವಾ ನೋ ಜಯೇಯೋ ಅಥವಾ ಇವರೇ ನಮ್ಮನ್ನು ಜಯಿಸುವರೋ ಅಂದರೆ ಇವರೇ ಗೆಲ್ಲುವರೋ ಇದೂ ಕೂಡ ನಮಗೆ ಈ ಪರಿಸ್ಥಿತಿಯಲ್ಲಿ ಗೊತ್ತಾಗದಾಗಿದೆ ಯಾನೇಮ ಹತ್ವಾನ ತೇ ಅವಸ್ಥಿತಾ ಪ್ರಮುಖೇ ಧಾರ್ಥರಾಶ್ರ ಯಾರನ್ನು ಕೊಂದು ನಾವು ಜೀವಿಸಲು ಬಯಸೆವೋ ಅಂಥವರೇ ಈಗ ಅಂಥಾ ಧಾರತರಾಷ್ಟ್ರ ಅಥವಾ ಧೃತರಾಷ್ಟ್ರನ ಮಕ್ಕಳೆ ಈಗ ನಮ್ಮ ಮುಂದೆ ನಿಂತಿದ್ದಾರೆ ಈಗ ಏನು ಮಾಡುವುದು ಅಂತ ತಿಳಿಯದಾಗಿದೆ ಇದರಲ್ಲಿ ಇನ್ನೊಂದು ಸಂಶಯ ಸೂಕ್ತವಾಗಿ ಏನಪ್ಪ ಅಂತ ಹೇಳಿದ್ರೆ ಯುದ್ಧ ನಾವು ಗೆಲ್ತೀವೆಯೋ ಅಥವಾ ಸೋಲ್ತೇವೆಯೋ ಸೂಪ್ತವಾಗಿ ಅವನಲ್ಲಿ ಎದ್ದೇವೆ ನಿಜವಾಗಿ ಯುದ್ಧ ನಮ್ದಾಗತ್ತೋ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಹತ್ಯೆಯಾಗಿ ರಿಸಲ್ಟು ಫಲಿತಾಂಶ ನಮಗೆ ಬರುತ್ತೋ ಅಥವಾ ಅವ್ರಿಗಾಗತ್ತೋ ಅನ್ನುವಂಥ ಸೂಕ್ತವಾದಂತಹ ಒಂದು ಸಂಶಯ ನಂತರ ಹೀಗೆ ಅಂದು ಕಾರ್ಪಣ್ಯ ದೋಷೋಪಹತಸ್ವಭಾವ ಪೃಚ್ಛಾಮಿತ್ವ ಧರ್ಮ ಸಮೂಢಚೇತಃ ಯೇಯ ಸ್ಯಾತ್ ನಿಶ್ಚಿತ ಬ್ರೂಹಿತನ್ಮೇ ಶಿಷ್ಯ ಹತ್ತೇ ಹಂ ಶಾಧಿ ಮಾಮತ ಪ್ರಪನ್ನಂ ಇಲ್ಲಿ ಸಂಪೂರ್ಣವಾದಂತಹ ಶರಣಾಗತಿಗೆ ಬಂದ ಶಿಷ್ಯನಾದ ಯಾವನನ್ನ ಸಾರಥಿ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಕರೆದಿದ್ನೋ ಆ ಸಾರಥಿಯ ಸಾರಥ್ಯವನ್ನು ನಿಜವಾಗಿ ಈಗ ಬಯಸಿದ್ದಾನೆ ನಿಜವಾಗಿಯೂ ಅವನ ಶಿಷ್ಯನಾಗಿ ಅವನನ್ನ ಗುರುವಾಗಿ ಈಗ ಸ್ವೀಕರಿಸ್ತಾ ಇದ್ದಾನೆ ನೋಡಿ ಹೇಗೆ ಅಹಂಕಾರ ಜರ್ರ ಅಂತ ನಾನು ಯಜಮಾನ ಇವನು ಸಾರಥಿ ನಂತರ ಅವನು ನನ್ನ ಸಖ ನಂತರ ಅಯ್ಯೋ ನನ್ನಿಂದ ಈಗ ಏನು ಸಾಧ್ಯ ಇಲ್ಲ ನಾನು ಅವನ ಶಿಷ್ಯ ಅವನ ಗುರು ಇಂತಹ ಸ್ಥಿತಿಗೆ ಇಳಿಸಿದ್ದಾನೆ ಭಗವಂತ ಎಲ್ಲಿಯ ತನಕ ನಾನು ಧರ್ಮವನ್ನು ಕೇಳ ಬಯಸಬೇಕು ನನಗೆ ಆ ಧರ್ಮದ ಮಾತುಗಳು ಬೇಕು ಸ್ವೀಕರಿಸ್ತೇನೆ ಅಂತ ಅದು ತಗ್ಗುವುದಿಲ್ಲವ ಯಾವಾಗಲೂ ಅದು ಒಪ್ಕೊಂಡೇ ಇರುತ್ತೋ ಅಲ್ಲಿ ಆ ಧರ್ಮದ ಮಾತುಗಳೆಂಬ ಮಳೆ ನೀರು ನಿಲ್ಲೋದೇ ಇಲ್ಲ ಜರ್ರಂತ ಕೆಳಗಿಳಿದು ಹೊರಟ ಹೋಗುತ್ತೆ ಅವನ ಜೀವನಕ್ಕೆ ಯಾವ ಉಪಯೋಗವೂ ಅದು ಉಂಟು ಮಾಡುವುದಿಲ್ಲ ಅವನ ಜೀವನವನ್ನು ಅದು ಹಸನಗೊಳಿಸಬೇಕಾದರೆ ಅದು ಅಲ್ಲಿ ನಿಲ್ಲಬೇಕು ಆ ಧರ್ಮದ ಮಾತುಗಳು ಅವನ ತಗ್ಗಾದ ಹೃದಯ ಪ್ರದೇಶದಲ್ಲಿ ನಿಂತು ಅಲ್ಲಿರ್ತಕ್ಕಂತಹ ಒಂದು ಸಂಸ್ಕಾರಗಳನ್ನು ಚಿಗಿರಿಸಬೇಕು ಹಾಗೆ ಚಿಗರಿಸದೆ ಹೋದರೆ ಯಾವ ಉಪಯೋಗವೂ ಇಲ್ಲ ಆದ್ದರಿಂದ ಶ್ರೀ ಪರಮಾತ್ಮ ರೋಗದ ಪಾರಮ್ಯವನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ ಅವನಿಗೆ ರೋಗ ಜಾಸ್ತಿಯಾಗಿ ಇನ್ನೇನು ಸಾಯ್ಬೇಕು ಅನ್ನುವಾಗ ಇನ್ನು ನೀನೇ ಅನ್ನುವಂಥ ಅವಸ್ಥೆಗೆ ತಂದಿಟ್ಟು ಕಾರ್ಪಣ್ಯ ದೋಷ ಉಪಹತ ಸ್ವಭಾವ ಕೃಪಣತೆ ದೈನ್ಯತೆ ಹೀನತೆ ಅತ್ಯಂತ ಹೀನವಾದಂತಹ ಬುದ್ಧಿ ದೀನವಾದಂತಹ ಬುದ್ಧಿ ಇದು ಕಾರ್ಪಣ್ಯ ಕೃಪಣ ಅಂದರೆ ಇಲ್ಲಿ ಜಿಪುಣತನ ಅಲ್ಲ ಅದು ಒಂದೇ ಅರ್ಥ ಇದು ಕಾರ್ಪಣ್ಯ ಅಂದರೆ ಇಲ್ಲಿ ದೈನ್ಯ ಸ್ವಭಾವ ದೈನ್ಯವಾದಂತಹ ಬುದ್ಧಿ ಮನಸ್ಸಿಗೆ ದೈನ್ಯ ಅನ್ನುವುದು ಹೊಡೆದಿದೆ ಅಂತಹ ದೋಷ ಅದೊಂದು ದೋಷ ಯಾಕೆ ದೋಷ ಅಂದರೆ ಯಾವ ಸಮಯದಲ್ಲೇ ಆಗಲಿ ಮನುಷ್ಯನಿಗೆ ದೈನ್ಯತೆ ಬರಬಾರದು ದೈನ್ಯತೆ ಬರಬಾರ್ದು ದೈನ್ಯತೆ ಬಂದರೆ ತನ್ನ ಸ್ವಧರ್ಮವನ್ನ ಅವನು ಅನುಸರಿಸುವುದಿಲ್ಲ ಸ್ವಧರ್ಮದಿಂದ ಚ್ಯುತನಾಗ್ತಾನೆ ತನ್ನಲ್ಲಿ ಆತ್ಮವಿಶ್ವಾಸ ಬರುವುದಿಲ್ಲ ಅವನಿಗೆ ದೈನ್ಯತೆ ಉಂಟಾದರೆ ನಿಜವಾದ ದೈನ್ಯತೆ ಅಲ್ಲ ನಿಜವಾದ ದೈನ್ಯತೆ ಬೇರೆ ನಾವು ಎಷ್ಟೊಂದು ನಮಗೆ ಬಂದಿರುವುದು ನಿಜವಾಗಲೂ ಭಗವದ್ಭಕ್ತಿಯೇ ಆ ದೈನ್ಯತೆಯೇ ಅಂತ ನಾವು ತಿಳ್ಕೊಳ್ತೇವೆ ಅದು ಒಂದು ನಮಗೆ ಉಂಟಾಗ್ತಕ್ಕಂತಹ ಚಿತ್ತಭ್ರಮೆ ನಿಜವಾದ ದೈನ್ಯತೆ ಅವನಿಂದ ಚಕ್ಕಂತ ತೆಗೆದುಕೊಳ್ಳಲ್ಪಡುತ್ತದೆ ಅದು ಅವನಿಗೆ ಇಷ್ಟ ಆದರೆ ಯಾವುದೋ ಒಂದು ಸಂದರ್ಭದ ಹೊಡೆತಕ್ಕೆ ಸಿಕ್ಕಿ ದೈನ್ಯತೆ ಇದೆಯಲ್ಲ ಅದು ರೋಗ ದೋಷ ಆ ದೋಷ ಉಪಹತ ಅದು ಹೊಡೆದಿದೆ ಎಲ್ಲಿ ನನ್ನ ಸ್ವಭಾವಕ್ಕೆ ಯಾರದು ಏನೋ ಗಾಂಧೀವಿ ಅರ್ಜುನ ಅವನ ಅಂತಹ ಚ್ಯುತವಾಗದೇ ಇರುವಂತಹ ಸ್ವಭಾವಕ್ಕೆ ಅಚ್ಯುತವಾದಂತಹ ಸ್ವಭಾವಕ್ಕೆ ಈ ದೈನ್ಯವೆಂಬಂತಹ ದೋಷ ಹೊಡೆದಿದೆ ಅದರಿಂದ ಹೊಡೆಯಲ್ಪಟ್ಟಿದ್ದಾನೆ ಅದರಿಂದಲೇ ಪ್ರಕ್ಷಿತ್ವಾಂ ಧರ್ಮ ಚೇತಾ ನೋಡಿ ಇಲ್ಲಿ ಗೊತ್ತಾಯ್ತು ನಮಗೆ ಅರ್ಜುನನ ಬುಭುತ್ಸೆ ತಿಳಿಯಬೇಕು ಅನ್ನುವಂತಹ ಇಚ್ಛೆ ಯಾವುದರಲ್ಲಿ ಅರ್ಥದ ಬಗ್ಗೆ ಅಲ್ಲ ಕಾಮದ ಬಗ್ಗೆ ಅಲ್ಲ ಧರ್ಮದ ಬಗ್ಗೆ ಆದ್ರಿಂದ ನಿಜವಾಗಿ ಅವನ ರಕ್ತದಲ್ಲಿ ಕಾಮಕ್ಕೆ ಅಲ್ಲ ಧರ್ಮಕ್ಕೆ ಸಂಬಂಧಪಟ್ಟಂತಹ ಇಚ್ಛೆ ಇತ್ತು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಧರ್ಮ ಸಂಮೂಢೇತಾಹ ನನ್ನ ಮನಸ್ಸಿನಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂತಹ ಮೋಹ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನುವುದು ಈಗ ಉಂಟಾಗಿದೆ ಅಂತ ನೋಡಿ ಸಾಮಾನ್ಯವಾಗಿ ಮನುಷ್ಯ ಅವನಿಗೆ ಜ್ಞಾನಕ್ಕೆ ಪ್ರಯತ್ನ ಪಡಬೇಕಾದರೆ ಯಾವುದೇ ನೀವು ಲೌಕಿಕ ಉದಾಹರಣೆ ತೆಗೆದುಕೊಳ್ಳಬಹುದು ಅಥವಾ ಆಧ್ಯಾತ್ಮಿಕ ಉದಾಹರಣೆ ತೆಗೆದುಕೊಳ್ಳಬಹುದು ಶಾಸ್ತ್ರೀಯ ಉದಾಹರಣೆ ತೆಗೆದುಕೊಳ್ಬೋದು ವಿಪರೀತ ಜ್ಞಾನ ಸಂಶಯ ಇದೆರಡು ಇದರಲ್ಲಿ ಮೊದಲನೇದಿದೆಯಲ್ಲ ವಿಪರೀತ ಜ್ಞಾನ ವಿಪರೀತ ಜ್ಞಾನ ಅಂದರೆ ಒಂದನ್ನು ಇನ್ನೊಂದಾಗಿ ಗಟ್ಟಿಯಾಗಿ ತಿಳ್ಕೊಂಡಿರೋದು ಇದು ಇದೇ ಅಂತ ಅಂತಹ ಸಮಯದಲ್ಲಿಯೂ ಕೂಡ ಅವನಿಗೆ ತಿಳ್ಕೊಳ್ಳಬೇಕು ಅಂತ ಮನಸ್ಸೇ ಆಗುದಿಲ್ಲ ಯಾಕೆ ಅಂದರೆ ಅವನಿಗೆ ಸಂಶಯ ಇಲ್ಲ ಸಂಶಯ ಅನ್ನೋದು ಇದೋ ಅದೋ ಅಂತ ಎರಡರಲ್ಲೂ ಕೂಡ ಅವನಿಗೆ ಇದು ಆಗ್ಬೋದು ಅಥವಾ ಅದು ಆಗಬಹುದು ಇದು ಮನುಷ್ಯನೋ ಅಥವಾ ಯಾವುದೋ ಒಂದು ಮರದ ಕೊಂಬೆಯೋ ಅನ್ನುವಂತಹ ಸಂಶಯ ಇದ್ದಾಗ ಅವನ ಹತ್ರ ಹೋಗ್ತಾನೆ ಬೆಳಗ್ಬಿಡ್ತಾನೆ ಹಾ ಇದು ಕೊಂಬೆ ಮನುಷ್ಯ ಅಲ್ಲ ದೂರದಿಂದ ಮನುಷ್ಯನ ತರ ಕಾಣಿಸ್ತಾ ಅಂತ ಆ ರೀತಿ ಸಂಶಯ ಮಾತ್ರ ಮನುಷ್ಯ ಜ್ಞಾನ ಪ್ರವರ್ತನಾಗ್ತಾನೆ ಇಲ್ಲದೆ ಹೋದ್ರೆ ಇಲ್ಲ ಇದು ಮನುಷ್ಯನೇ ಅನ್ನುವಂತಹ ವಿಪರೀತ ಜ್ಞಾನ ಇದ್ರೆ ಭ್ರಮೆ ಇದ್ರೆ ಯಾವತ್ತೂ ಪ್ರಯತ್ನ ಮಾಡೋದು ಯಾಕಂದರೆ ಅಷ್ಟು ಮೊಂಡುತನ ಇರುತ್ತೆ ಮೊಂಡುತನ ಇಲ್ಲ ಅದು ಸರಿ ಅದು ಸರಿ ಅಂತ ಇದರಲ್ಲಿ ಜ್ಞಾನ ಉತ್ಪತ್ತಿ ಆಗುವುದು ಅದರಿಂದ ಸಂಸಾರ ತಿರುವು ಸಂಸಾರದ ತಿರುವು ಅದರಿಂದ ಭ್ರಮೆಯಿಂದ ಅಥವಾ ವಿಪರೀತ ಜ್ಞಾನದಿಂದ ಮೊಟ್ಟ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಇದ್ದದ್ದು ಆ ವಿಪರೀತ ಜ್ಞಾನ ಈ ವಿಪರೀತ ಜ್ಞಾನದ ರೋಗವನ್ನು ಅವನು ಚನ್ನಾಗಿ ಹೊರಗಡೆ ತರ್ತಾ ತರ್ತಾ ತರ್ತಾ ಸಂಶಯಕ್ಕೆ ತಂದಿಟ್ಟಿದ್ದಾನೆ ಉದ್ಧಾರ ಮಾಡಿಬಿಟ್ಟ ನೋಡಿ ಸಂಶಯಕ್ಕೆ ತಂದಾಗ ನಿಜವಾಗಿಯೂ ನನಗೆ ಧರ್ಮದ ಧರ್ಮದಲ್ಲಿ ಸಂಶಯವಿದೆ ನಾನು ಹೇಳ್ತಾ ಇರೋದು ಧರ್ಮ ಅಲ್ಲ ನೋಡಿ ಇಲ್ಲದೆ ಹೋಗಿದ್ರೆ ಅವನಿನ್ನು ವಾದಿಸ್ಬೇಕಾಗಿತ್ತು ಕೃಷ್ಣ ನಾನು ಹೇಳಿದ್ದೆಲ್ಲ ಸತ್ಯ ನೀನು ಮಾಡ್ತಾ ಇರೋದು ಸುಳ್ಳು ನಾವು ಯುದ್ಧ ಮಾಡ್ತಾ ಇರೋದು ಪಾಪ नावी भिक्षा भिक्षा वृत्तन अनकंतु धर्म अंत खचित हेड़ो या अरे विपरीत ज्ञान दी मन मेलमट स्वल मेलम संशय की ऐसे ओ नान सरो अथवा संशय आ संशय बीज उत्पत्ति तण इ्ञानरली शुरुआत ಜ್ಞಾನಕ್ಕೆ ದ್ವಾರ ಸಂಶಯ ಮತ್ತು ವಿನಯ ಆದ್ದರಿಂದ ಇಲ್ಲಿ ಏನು ಹೇಳ್ತಾನೆ ಪ್ರಚಾಮಿ ನಾನು ನಿನ್ನನ್ನು ಕೇಳುತ್ತಿದ್ದೇನೆ ಹೇಗೆ ಅಂದರೆ ಧರ್ಮ ಸಂಮೂಢ ಚೇತನಾಗಿ ಧರ್ಮದ ವಿಷಯದ ಬಗ್ಗೆ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎಂಬುದು ಗೊತ್ತಾಗದೆ ಅಂತಹ ಮನಸ್ಸಿನಿಂದ ನಾನು ನಿನಗೆ ಪ್ರಶ್ನೆಯನ್ನು ಹಾಕ್ತಿದ್ದೇನೆ ಧರ್ಮದ ಕುರಿತಾಗಿ ನನಗೆ ಉಪದೇಶ ಮಾಡು ಯತ್ ಶ್ರೇಯ ಯಾವುದು ಶ್ರೇಯವು ಯಾವುದು ನನಗೆ ನನ್ನ ಆಧ್ಯಾತ್ಮಿಕ ಅಭಿವೃದ್ಧಿಗೆ ನನ್ನ ಪಾರಲೌಕಿಕ ಅಭಿವೃದ್ಧಿಗೆ ನನಗೆ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ ಅನ್ನೋದು ನನ್ಗೆ ಗೊತ್ತಿಲ್ಲ ಯತ್ ಶ್ರೇಯ ಯಾವುದು ಶ್ರೇಯಸ್ಸು ಉಂಟಾಗುತ್ತದೋ ನಿಶ್ಚಿತಂ ತನ್ಮೆ ಅದನ್ನು ನಿಶ್ಚಯವಾಗಿ ಸಂಶಯಕ್ಕೆ ಎಡೆ ಇಲ್ಲದಂತೆ ನನಗಾಗಲೇ ಸಂಶಯ ಉಂಟಾಗಿದೆ ನೀನು ಹೇಳುವುದೂ ಕೂಡ ನನಗೆ ಸಂಶಯ ಉಂಟು ಮಾಡಿದ್ರೆ ನಾನು ಆ ಸಂಶಯದಲ್ಲೇ ಪರಿವರ್ತನ ಆಗ್ತೇನೆ ಅದರಿಂದ ಪುನಃ ನನಗೆ ಸಂಶಯವನ್ನು ಉಂಟು ಮಾಡಬೇಡ ನಿಶ್ಚಯವಾಗಿ ನಿನ್ನ ಅಭಿಪ್ರಾಯ ಏನೋ ಮುಚ್ಚುಮರೆಯಿಲ್ಲದಂತೆ ಹೇಳು ನಾನು ಯುದ್ಧ ಮಾಡಬೇಕೋ ಯಾರು ನಿಶ್ಚಿತಂ ಬ್ರೂಹಿ ತನ್ಮೇ ತತ್ಮೇ ಶಿಷ್ಯ ತೇ ಅಹಂ ಅಹಂ ತೇ ಶಿಷ್ಯ ನಿನ್ನ ಶಿಷ್ಯನು ನಾನು ನಿನಗೆ ಶಿಷ್ಯನಾಗಿದ್ದೇನೆ ಆದ್ದರಿಂದ ಶಿಷ್ಯನಾದವನೇನು ಮಾಡಬೇಕು ಜ್ಞಾನ ಬರಬೇಕಾದ್ರೆ ಮಾಂ ತ್ವಾಂ ಪ್ರಪನ್ನಂ ನಿನಗೆ ಶರಣಾಗತನಾದಂತಹ ನನ್ನನ್ನು ನೀನೀಗ ಜ್ಞಾನವನ್ನು ಅನುಗ್ರಹಿಸುವುದರೊಂದಿಗೆ ಉದ್ಧಾರ ಮಾಡಬೇಕು ಈ ಪ್ರಪತ್ತಿ ಬರಬೇಕು ಪ್ರಪತ್ತಿ ಪ್ರಪತ್ತಿ ಅಂದರೆ ಕೇವಲ ಈಗ ಬಗ್ಗುವುದ ಪ್ರಪತ್ತಿ ಅಂದರೆ ಬಗ್ಗೋದಲ್ಲ ಸ್ವೀಕಾರ ಸ್ವೀಕಾರ ಸ್ವೀಕಾರ ಮಾಡುವಂತಹ ಮನಸ್ಸು ತನಗೆ ಶ್ರೇಯಸ್ಕರವಾದಂತಹ ವಿಚಾರವನ್ನ ಎಲ್ಲಿಂದ ಬಂದರೂ ಕೂಡ ಎಂಥವನಿಂದ ಬಂದರೂ ಕೂಡ ಸ್ವೀಕರಿಸುವಂತಹ ತೆರೆದ ಮನಸ್ಸು ಈ ರೀತಿಯಂತೆ ನಿಜವಾದ ಪ್ರಪತ್ತಿ ಅವನ ಮನಸ್ಸಿಗೆ ಬಂದಂತಹ ಪ್ರಪತ್ತಿ ಇದು ಶರಣಾಗತಿ ಅಂದ್ರೆ ಹೇಗೆ ಆ ಕೌಶಿಕ ಋಷಿ ತನಗೆ ಜ್ಞಾನ ಬೇಕು ಅನ್ನುವಂತಹ ಆ ಪ್ರಪತ್ತಿ ಆ ಮನಸ್ಸಿನಲ್ಲಿ ಅವನಿಗೆ ಪ್ರಪತ್ತಿ ಹುಟ್ಟಲ್ಲ ಬೇಕು ಬೇಕು ಹೇಗಾದರೂ ಯಾರಿಂದ ಅದು ಸ್ವೀಕರಿಸ್ತೀನಿ ಅಂತ ಯಾರ ಬಳಿಗೆ ಹೋದವನು ಧರ್ಮ ವ್ಯಾಧನ ಬಳಿಗೆ ಹೋದನು ನಮಗೆ ಧರ್ಮವ್ಯಾಧ ಅವನು ಯಾಕೆ ಕಥೆಯೆಲ್ಲ ಓದ್ಬಿಟ್ಟಿದ್ದೀನಿ ನಾವು ಆದರೆ ಅವನಿಗೆ ಅವನು ಹೋಗು ಅಂತ ಹೇಳ್ದಲ್ಲ ಆ ಪತಿವ್ರತೆ ಹೇಗಾಗಿರಬೇಕು ಅವನಿಗೆ ಏನೋ ನಾನು ಬ್ರಾಹ್ಮಣ ಎಷ್ಟು ವರ್ಷ ತಪಸ್ ಮಾಡಿದ್ದೇನೆ ಅಂತಹ ನಾನು ಒಬ್ಬ ಕಟುಕನ ಬಳಿಯಲ್ಲಿ ಹೋಗಿ ಆಧ್ಯಾತ್ಮಿಕ ಒಂದು ವಿಷಯವನ್ನು ನಾನು ತಿಳ್ಕೊಳ್ಳೋದೆ ಛ ಹಾಗಲ್ಲ ಆ ಪ್ರಪತ್ತಿ ಬರಲಿಲ್ಲ ಅಂದರೆ ಎಲ್ಲಿಗೆ ಹೋಗಿ ರತ್ನವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಮನಸ್ಸು ಉಂಟಾಗುವುದಿಲ್ಲ ನಿಜವಾದ ಬೇಕು ಜ್ಞಾನವೇ ಬೇಕು ಅಂತ ಆ ಮನಸ್ಸಿಗೆ ಆಗ ಮನಸ್ಸು ಶರಣಾಗತವಾದಂತಹ ಸ್ಥಿತಿಯಲ್ಲಿ ಇರ್ತದೆ ಅಂತಹ ಮನಸ್ಸಿನ ಶರಣಾಗತಿಗೆ ಪ್ರಪತ್ತಿ ಪ್ರಪನ್ನ ಅಂತ ಹೆಸರು ಯಾರು ಆ ಶರಣಾಗತಿಯನ್ನು ಹೊಂದಿದ್ದಾನೋ ಅವನಿಗೆ ಪ್ರಪನ್ನ ಅಂತ ಹೆಸರು ಅಂತಹ ನಾನು ಈಗ ನಿನ್ನ ಶಿಷ್ಯನಾಗಿದ್ದೇನೆ ಅಂತ ಯಾವಾಗ ಹೇಳ್ತಾನೋ ಈಗ ನಿಜವಾಗಿಯೂ ಇವನಲ್ಲಿರ್ತಕ್ಕಂಥ ಗುರು ಜಾಗೃತನಾಗ್ತಾನೆ ಇದು ನಿಯಮ ನಾವು ಎಲ್ಲಿಯವರೆಗೆ ಶಿಷ್ಯ ಅಂತ ನಮ್ಮನ್ನು ತಿಳ್ಕೊಳೋದಿಲ್ವೋ ಶಿಷ್ಯ ಭಾವವನ್ನು ಹೊಂದುವುದಿಲ್ಲವೋ ಅಲ್ಲಿಯವರೆಗೆ ನಮಗೆ ಗುರುಗಳು ಸಿಗುವುದಿಲ್ಲ ಎಷ್ಟು ಪರದಾಡೋ ಸಿಗೋಲ್ಲ ಯಾಕೆ ಸಿಕ್ಕಿಲ್ಲ ಅಂತ ಪ್ರಶ್ನೆಗಳು ನೀವು ಶಿಷ್ಯ ಆಗಿಲ್ಲ ಅದಕ್ಕೆ ನಿಜವಾಗಿಯೂ ನಿಮ್ಮಲ್ಲಿ ಶಿಷ್ಯತ್ವ ಇದೆಯೋ ಶಿಷ್ಯತ್ವವಿದ್ದರೆ ಆ ಗುರು ಮೂರು ಲೋಕದಲ್ಲಿ ಎಲ್ಲಿದ್ದರೂ ಓಡ್ಬರ್ತಾನೆ ನಿಮ್ಮನ್ನು ತೆರೆದಂತಹ ಹೂವು ಸುವಾಸನೆಯನ್ನ ಹರಡುವಾಗ ಎಲ್ಲಿಲ್ಲದಂತಹ ದುಂಬಿಗಳು ಹೇಗೆ ಬರುತ್ತೆ ಸುವಾಸನೆಯನ್ನ ಹೀರುತ್ತಾ ಮಕರ ಮಕರಂದವನ್ನ ಹೀರಲ್ಲುವಂತಹ ಉದ್ದೇಶದಿಂದ ಎಲ್ಲಿಂದೂ ಬರುತ್ತದ ಅದು ಹೇಗೆ ಗೊತ್ತಾಯ್ತು ಓಕೆ ಪ್ರಕೃತಿಯ ನಿಯಮ ಹೇಗೆ ಲೌಕಿಕ ಹೊರಗಡೆ ಇರತಕ್ಕಂತಹ ಜಗತ್ತಿನಲ್ಲಿ ಪ್ರಕೃತಿಯ ನಿಯಮ ಆ ರೀತಿ ಇದೆಯೋ ಇನ್ನು ಅತ್ಯಂತ ರಹಸ್ಯಮಯವಾದಂತಹ ಸೂಕ್ಷ್ಮವಾದಂತಹ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಷ್ಟು ಕರಾರುವಾಕ್ಕಾಗಿ ಆ ನಿಯಮ ನಡೀತದೆ ನಿಜವಾಗಿಯೂ ಅಷ್ಟು ಕರಾರುವಾಕ್ಕಾಗಿ ನಿಯಮ ನಡೀತದೆ ಆದ್ರಿಂದ ಮೊಟ್ಟ ಮೊದಲನೆಯದಾಗಿ ಏನಾಗಬೇಕು ಶಿಷ್ಯತ್ವ ನಾವು ಸಂಪಾದನೆ ಮಾಡಬೇಕು ನಂತರ ನಾವು ಬಾಯಿ ತೆರೆಯುವಕ್ಕಿಂತ ಮುಂಚೆ ಭಗವಂತನೇ ಗುರುವಾಗಿ ನಿಂತಿರ್ತಾನೆ ಹೀಗೆ ಇಲ್ಲಿ ನಿಜವಾಗಿ ಅವನ ಆ ಕ್ಯೂ ಆಗಿತ್ತಲ್ಲ ಗಾಯ ಆಗಿ ಕ್ಯೂ ಆಗಿತ್ತು ಪಸ್ ಕಟ್ಟಿತ್ತು ಈಗ ಅದನ್ನು ಒಡೆದ ಯಾರು ಭಗವಂತ ಅಹಂಕಾರದ ಗುಳ್ಳೆ ಒಡಿತು ಬುದ್ಬುಧ ಅಹಂಕಾರದ ಬುದ್ಬುಧ ಒಡಿತು ಶಿಷ್ಯನಾದ ಶಿಷ್ಯನಾಗಿ ಏನು ಹೇಳ್ತಾ ಇದ್ದಾನೀಗ ನಹಿ ಪ್ರಪಶ್ಯಾಮಿ ಮಮ ಅಪಮುದ शोकं उच्छोषणं अवाप्य राज्यं सुराणां ये शोक उच्चोषण इंद्रिया असपत्मृद्धम राज्य सुराणी पुनः हेतने नश्यामी दारियों काम अप मुद्याषण इंद्रिया ಈ ಮಹದಾಕಾರವಾಗಿ ಬೆಳೆದು ಯಾವನನ್ನ ಇಂದ್ರಿಯ ಸಮೂಹಗಳನ್ನ ನಿಶೇಷವಾಗಿ ಸೊರಗಿಸ್ತಾ ಇದೆಯೋ ಸುಡ್ತಾ ಇದೆಯೋ ಅಂತಹ ಶೋಕ ಇಂದ್ರಿಯ ಶೋಕವನ್ನ ಆರಿಸ್ಲಿಕ್ಕೆ ಯಾವುದು ಉಚ್ಚೋಕಂ ಉಚ್ಚೋಷಣಂ ಶೋಷಣಂ ಅಂದ್ರೆ ಆರಿಸ್ಲಿಕ್ಕೆ ಅಂತಹ ಶೋಕವನ್ನು ಇಂದ್ರಿಯಗಳನ್ನು ಸೊರಗಿಸ್ತಕ್ಕಂತಹ ಶೋಕವನ್ನ ಆರಿಸಲಿಕ್ಕೆ ಮಾರ್ಗವನ್ನು ನಾನು ಕಾಣೆ ಆದ್ದರಿಂದ ಏನು ಹೇಳ್ತಾ ಇದ್ದಾನೆ ಅವಾಪ್ಯ ಭೂಮೌ ಅಸಪತ್ನ ವೃದ್ಧಂ ಅಸಪತ್ನ ಅಂದರೆ ಅಸಪತ್ನ ವೃದ್ಧಂ ಅಂದರೆ ಶತ್ರುಗಳಿಲ್ಲದೆ ಸಮೃದ್ಧವಾದಂತಹ ರಾಜ್ಯಂ ರಾಜ್ಯವನ್ನು ಸುರಾಣಪಿ ಚಾಧಿಪತ್ಯಂ ದೇವತಗಳ ಮೇಲೆ ಇರು ಮೇಲೆಯೂ ಇರ್ತಕ್ಕಂತಹ ಒಡೆತನವನ್ನು ಇಂದ್ರಾದಿಗಳ ಮೇಲೂ ಒಡೆತನವನ್ನು ಅವಾಪ್ಯ ಹೊಂದಿಯೂ ಕೂಡ ನಾನು ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಆ ಶೋಕದ ಶಮನವನ್ನು ಕಾಣೆನು ಆದ್ದರಿಂದ ಮೊಟ್ಟಮೊದಲನೆಯಾಗಿ ನನಗೆ ಆಗಬೇಕಾಗಿರೋದೇನೋ ಫೈರ್ ಇಂಜಿನ್ ಬೇಕು ಯಾಕೆ ನಿನ್ನ ಉಪದೇಶಾಮೃತವನ್ನಂತಹ ಅಸಿಂಚನದಿಂದ ನನ್ನ ಶೋಕ ಅಗ್ನಿಯನ್ನು ನೀನು ಶಮನಗೊಳಿಸಬೇಕು ಹೇ ಪರಮಾತ್ಮ ಶಮನಗೊಳಿಸಬೇಕು ಮೊದಲು ನನಗೆ ಆ ಶೋಕ ಹೋಗಬೇಕು ನಂತರ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಈಗ ಇಷ್ಟು ಹೇಳಿದ ಮೇಲೆ ನಮಗೂ ನೋಡಿ ಈ ಧರ್ಮದ ಸ್ವರೂಪ ನೋಡಿ ಎಷ್ಟು ಸೂಕ್ಷ್ಮ ಅಂತ ಗೊತ್ತಾಗುತ್ತೆ ಮೊಟ್ಟ ಮೊದಲನೆಯ ಅಧ್ಯಾಯದಲ್ಲಿ ಮತ್ತು ಈಗಲೂ ಕೂಡ ಅವನು ಏನೇನನ್ನು ವಾದಿಸಿದ್ನೋ ಎಷ್ಟು ಸೂಕ್ಷ್ಮವಾಗಿದೆ ನೋಡಿ ಮೇಲ್ನೋಟಕ್ಕೆ ಅವನು ಹೇಳಿದ್ದೆಲ್ಲ ಕರಾರುವಕ್ಕಾಗಿ ಸರಿ ಅಹಿಂಸೆ ಮುಖ್ಯ ಕೇವಲ ರಾಜ್ಯಕ್ಕೋಸ್ಕರ ಹೊಡೆದಾಡಬಾರ್ದು ವರ್ಣ ಸಂಕರ ಉಂಟು ಮಾಡಬಾರ್ದು ಕುಲಕ್ಷೆ ಉಂಟಾಗತ್ತೆ ವರ್ಣ ಸಂಕರ ಉಂಟಾಗತ್ತೆ ನಾಶ ಉಂಟಾಗತ್ತೆ ಪಿತೃಗಳು ಲೋಕದಿಂದ ಪತಿತರಾಗ್ತಾರೆ ಎಲ್ಲ ಸರಿಯೇ ಎಲ್ಲ ಸರಿ ಆದರೆ ಯಾಕೆ ಕೃಷ್ಣ ಪರಮಾತ್ಮ ಅನ್ನು ಹೋಗ್ತಾ ಇಲ್ಲ ಈ ಆರ್ಗ್ಯುಮೆಂಟ್ ಅನ್ನ ಈ ವಾದವನ್ನ ಅಂದ್ರೆ ವಾದದ ಮೂಲದಲ್ಲೇ ದೋಷವಿದೆ ಹೇಗೆ ಅಂದ್ರೆ ನೋಡಿ ಇಲ್ಲಿ ಒಂದು ಮಾತು ಬರುತ್ತೆ ವಿದುರ ಧೃತರಾಷ್ಟ್ರನಿಗೆ ಹೇಳುವಂತಹ ವಿದುರ ನೀತಿಯಲ್ಲಿ ಒಂದು ಮಾತು ಅದ್ಭುತವಾಗಿದೆ दश धर्मन जानती धृतराश्र निबोधताने मत् प्रमत्त उन्मत्त श्राता क्रुद्धो बुभुक्षिमाुस् कामी चे दश तस्मद न प्रसज्येत पंडित अन्व महाभारत उद्योगपर्व विदुरा ಆ ರಾತ್ರಿ ಋತರಾಷ್ಟ್ರನಿಗೆ ಮಾಡುವಂತಹ ವಿದುರ ನೀತಿಯಲ್ಲಿ ಒಂದಾನೊಂದು ಎರಡು ಶ್ಲೋಕಗಳಿದ್ವು ಅದ್ಭುತ ಇತ್ತು ಈ ಹತ್ತು ಜನರಿಗೆ ಹೇ ಧೃತರಾಷ್ಟ್ರ ಧರ್ಮ ಅನ್ನೋದು ಏನು ಅಂತಲೇ ಗೊತ್ತಿಲ್ಲ ಅದನ್ನು ಸರಿಯಾಗಿ ತಿಳ್ಕೊ ಯಾರು ಅವ್ರ ಹತ್ತು ಜನ ಅಂತ ಮತ್ತ ಹ ಚೆನ್ನಾಗಿ ಟೈಟ್ ಆದವನು ಮತ್ತ ಹ ಮತ್ತೇರಿದವನು ಮನಸ್ಸಿನಲ್ಲಿ ನಿಶ್ಚಯ ಮಾಡಲಿಕ್ಕೆ ಅಸಾಧ್ಯ ಅಂತಹ ಮನುಷ್ಯ ಮತ್ತಹ ಪ್ರಮತ್ತ ಇನ್ನೂ ಅವನಿಗೆ ಇದಾಗಿದೆ ಮನಸ್ಸು ಪ್ರಮೋದದಲ್ಲಿ ಆನಂದದ ಅತಿರೇಕದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿರ್ಣಯ ಮಾಡುವಂತಹ ಒಂದು ಶಕ್ತಿ ಅದನ್ನು ಕಳೆದುಕೊಂಡಿದ್ದಾನೆ ಪ್ರಮತ್ತ ಉನ್ಮತ್ತ ಹುಚ್ಚ ಹುಚ್ಚಿರಿಗೆ ಹೋಗಿ ನೀವು ಧರ್ಮ ಕೇಳಿದ್ರೆ ಏನು ಹೇಳ್ತಾರೋ ಅವರು ಪಾಪ ಇದ್ದಿದ್ದನ್ನೇ ರಿಪೀಟ್ ಮಾಡ್ತಾರೆ ಸ್ಟೀರಿಯೋ ಟೈಪ್ ಅವರು ಹುಚ್ಚು ಹಿಡಿಯೋಕ್ಕಿಂತ ಮುಂಚೆ ಯಾವುದರಿಂದ ಹುಚ್ಚು ಹಿಡಿತೋ ಆದರೆ ಆ ಸ್ಟೀರಿಯೋ ಟೇಪನ್ನು ನಿಮ್ಮ ಮುಂದೆ ಹೇಳ್ತಾರೆ ಉನ್ಮತ್ತ ಶ್ರಾಂತ ಅತ್ಯಂತ ಸುಸ್ತಾಗಿದೆ ಅವನಿಗೆ ದೇಹಕ್ಕೆ ಮತ್ತು ಮನಸ್ಸಿಗೆ ಅತ್ಯಂತ ಬಳಲಿಕೆ ಉಂಟಾಗಿದೆ ಅಂಥವನ ಹತ್ರ ಧರ್ಮ ಕೇಳಬಾರ್ದು ಕ್ರುದ್ಧ ಅತ್ಯಂತ ಕೋಪಗೊಂಡಿರ್ತಾನೆ ಒಬ್ಬ ಅತ್ಯಂತ ಕೋಪ ಅವನಿಗೆ ಇರುತ್ತೆ ಅಂಥವನ ಹತ್ರ ಧರ್ಮ ಕೇಳಬೇಡಿ ಬುಭುಕ್ಷಿತ ಯಾವರಿಗೆ ಅತ್ಯಂತ ಹಸಿವೆ ಉಂಟಾಗಿದೆಯೋ ಧರ್ಮ ಕೇಳಬೇಡಿ ಅವನತ್ರ ಧರ್ಮ ಇಲ್ಲ ತ್ವರಮಾಣಶ್ಚ ಆತುರಾತುರ ಬುದ್ಧಿ ಯಾರಿಗಿದೆಯೋ ಏಳು ತಿಂಗಳು ಕೊಟ್ಟಿದ್ದು ಅಂತ ನಾವು ಹೇಳ್ತೀವದ ತ್ವರಮಾಣಶ್ಚ ಆಹ್ ಅತ್ಯಂತ ಆತುರಶಾಲಿಯಾದವನಿಗೆ ಲುಬ್ಧಶ್ಚ ಲೋಭಿ ನಂಬರ್ ಒನ್ ಲೋಭಿ ಯಾರಿದ್ದಾನೆಯೋ ಅಂತಹ ಲೋಭಿಗೆ ಭೀತ ಹೆದರಿದವನಿಗೆ ಕಾಮೀಚ ಯಾರು ಕಾಮಿಯೋ ಇಷ್ಟು ಜನರಿಗೆ ತೇದಶ ಇಷ್ಟು ಹತ್ತು ಜನರಿಗೆ ಏನಂತೆ ದಶಧರ್ಮನ ಜಾನತಿ ಈ ಹತ್ತು ಜನರು ಧರ್ಮವನ್ನ ಸರಿಯಾಗಿ ಅರಿಯಲಾರದು ಧರ್ಮವೇ ಗೊತ್ತಿಲ್ಲ ಇನ್ನು ಅಧರ್ಮ ಏನು ಗೊತ್ತಿರುತ್ತೆ ಇವರಿಗೆ ತಸ್ಮಾತ್ ಆದುದರಿಂದ ಏತೇಶು ಸರ್ವೇಶು ಇವರಲ್ಲಿ ನ ಪ್ರಸಜೇತ ಪಂಡಿತ ಪಂಡಿತನಾದವನು ಜ್ಞಾನಿಯಾದವನು ಜ್ಞಾನ ಪಿಪಾಸುವಾದವನು ಇವರೊಂದಿಗೆ ಸೇರಬಾರದು ಅದಕ್ಕೆ ಧರ್ಮ ಹೇಳ್ಕೊಡು ಅಂತ ಕೇಳಬಾರದು ಇಲ್ಲಿ ಅರ್ಜುನ ಭೀತ ಹೆದರಿದವನಾಗಿದ್ದಾನೆ ಆದ್ದರಿಂದಲೇ ಕೃಷ್ಣನ ಮಾತುಗಳು ಕ್ಲೈಪ್ಯಂ ಮಾಗಮ ಪಾರ್ಥ ಅನ್ನೋದು ಹೊಂದುತ್ತದೆ ಹೇಳಿತನವನ್ನು ಬಿಟ್ಟು ಬಿಡು ಅಂತ ಕೃಷ್ಣ ಹೇಳಿದ್ದು ಇಲ್ಲಿ ಗೊತ್ತಾಗುತ್ತೆ ಆದ್ದರಿಂದ ಇಲ್ಲಿ ಅರ್ಜುನ ಹೇಳಿದ್ದು ಧರ್ಮಸಮ್ಮತವಾದಂತಹ ವಾದ ಸರಣಿ ಅಲ್ಲ ಬಿದ್ದೋಯ್ತು ಮತ್ತೆ ಇನ್ನೊಂದು ಮಾತು ಇಲ್ಲಿ ಅರ್ಜುನನ ಮಾತು ಯಾವ ರೀತಿಯಲ್ಲಿ ಭಿಕ್ಷಾಚರ್ಯವನ್ನು ನಾನು ಅನುಸರಿಸಬೇಕು ಅಂತ ಅವನು ಹೇಳ್ತಾನೋ ಅದು ಅನ್ಕಾನ್ಷಿಯಸ್ ಆಗಿ ಅವನ ಮನಸ್ಸಿಗೆ ಧೃತರಾಷ್ಟ್ರನ ಒಂದು ಸಂದೇಶವನ್ನು ಹೊತ್ತು ತಂದಂತಹ ಸಂಜಯನ ಮಾತಿನ ಬೀಜ ನಮಗೆ ಗೊತ್ತಾಗತ್ತೆ ಯಾವಾಗ ಸಂಧಾನ ನಡೀತದೋ ಆ ಸಂಧಾನ ನಡೆಯುವಂತಹ ಸಂದರ್ಭದಲ್ಲಿ ಇದೇ ಧೃತರಾಷ್ಟ್ರ ಅತ್ಯಂತ ಮೋಹಿತನಾಗಿ ತನ್ನ ಮಕ್ಕಳ ಮೇಲೆ ಅವನು ಹೇಳಿ ಕಳಿಸುವಂತಹ ಮಾತು ನೋಡಿ ಇಲ್ಲಿ ಉದ್ಯೋಗ ಪರ್ವದಲ್ಲಿ ಬರ್ತದೆ ಇಪ್ಪತ್ತೇಳನೇ ಅಧ್ಯಾಯ ಎರಡನೇ ಶ್ಲೋಕ ನಚೇತ್ ಭಾಗಂ ಕುರವೋ ಅನ್ಯತ್ರ ಯುದ್ಧಾದೆ ಪ್ರಯತ್ ಅಜಾತಶತ್ರು ಬೈಕ್ಷಚರ್ಯಂಧಕ ವೃಷ್ಣಿರಾಜ್ಯೆ ಶ್ರೇಯೋ ಮನ್ಯೇ ನು ಯುಧೇನ ರಾಜ್ಯ ಇದು ಧೃತರಾಷ್ಟ್ರ ಹೇಳುವಂತ ಧರ್ಮ ಇನ್ನು ಧೃತರಾಷ್ಟ್ರಿಗೆ ಎಷ್ಟು ಚೆನ್ನಾಗಿ ಧರ್ಮ ಗೊತ್ತಿದೆ ನೋಡಿ ನ ಚೇತ್ ಭಾಗ ಕುರವಹ ಅನ್ಯತ್ರ ಯುದ್ಧ ಅಜಾತಶತ್ರು ಅಜಾತಶತ್ರು ಯುಧಿಷ್ಠಿರ ಯದೋ ಯುಧಿಷ್ಠಿರೇ ಒಂದು ವೇಳೆ ನೇತೃತ್ವ ಯುದ್ಧದ ಅಲ್ಲದೆ ಬೇರೆ ಯಾವುದೇ ನಿಮಿತ್ತದಿಂದ ಬೇರೆ ಯಾವುದೇ ರೀತಿಯಿಂದಲಾದರೂ ಕುರವ ಕುರುಗಳು ನಿಮಗೆ ರಾಜ್ಯವನ್ನು ಕೊಡಲು ಒಪ್ಪದೇ ಇದ್ದರೆ ಹಾಗೇನು ಮಾಡಬೇಕು ಭೈಕ್ಷಚರ್ಯ ಭಿಕ್ಷಾಚರ್ಯವನ್ನು ಅಂದರೆ ಭಿಕ್ಷಾವೃತ್ತಿಯನ್ನು ತಾವು ಅನುಸರಿಸಿ ಅಂಧಕ ವೃಷ್ಣಿ ರಾಜ್ಯ ಅಂಧಕ ಅನ್ನುವಂತಹ ರಾಜ್ಯದಲ್ಲಿ ಮತ್ತು ವೃಷ್ಣಿ ಕೃಷ್ಣನ ವಂಶ ಇದೆಯಲ್ಲ ಅಲ್ಲಿ ನೀವು ಹೋಗಿ ಗುಜರಾತ್ಗೆ ಹೋಗಿ ಬೇಕಾದಷ್ಟು ಹಣ ಇದೆ ಅಲ್ಲಿ ಅಲ್ಲಿ ಹೋಗಿ ನೀವು ಬೇಕಿದ್ರೆ ಭಿಕ್ಷೆಯನ್ನು ಬೇಡಿ ಅಂಧಕ ವೃಷ್ಣಿ ರಾಜ್ಯ ಅಲ್ಲಿ ಹೋಗಿ ನೀವು ಭೈಕ್ಷಚರ್ಯ ಭಿಕ್ಷೆಯನ್ನು ಎತ್ತಿ ಅಂತ ಇವನು ಹೇಳುವಂತಹ ಮಾತು ಹೇಳ್ಕರಿಸ್ತಾನೆ ಸಂಜೆಯ ನಂತರ ಶ್ರೇಯೋ ಮನ್ಯೆ ಅದೇ ನನಗೆ ಶ್ರೇಯ ಅಂತ ಅನಿಸುತ್ತೆ ನನ್ನ ಅಭಿಪ್ರಾಯದಲ್ಲಿ ಅದೇ ಧರ್ಮ ನದು ಯುದ್ಧೇನ ರಾಜ್ಯ ಯುದ್ಧದಿಂದ ಮಾತ್ರ ರಾಜ್ಯವನ್ನು ನೀವು ಪಡಿಬೇಡಿ ನೋಡಿ ಎಷ್ಟು ಫೆಲಸಿ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಫೆಲಸೀನ್ ಆರ್ಗ್ಯುಮೆಂಟ್ ಅಂತ ವಾದದಲ್ಲಿ ದೋಷ ಕ್ಷತ್ರಿಯರ ಗುಣ ಯಾವತ್ತೂ ಪೌರುಷದಿಂದ ಸಂಪತ್ತನ್ನು ಭೋಗಿಸುವುದೇ ಹೊರತು ಭಿಕ್ಷೆಯನ್ನು ಎತ್ತಿ ಭೋಗಿಸುವುದಲ್ಲ ಒಂದನೆಯದು ಅದು ವರ್ಣಾಶ್ರಮ ಧರ್ಮದಿಂದ ಎರಡನೆಯದಾಗಿ ಇವರು ಗೃಹಸ್ಥರು ಭಿಕ್ಷಾಚರ್ಯೆಗೆ ಇರ್ತಕ್ಕಂತಹ ಹಕ್ಕು ಗೃಹಸ್ಥಾಶ್ರಮದವರಿಗೆ ಇಲ್ಲವೇ ಇಲ್ಲ ಒಂದು ಬ್ರಹ್ಮಚರ್ಯ ಆಶ್ರಮದವರಿಗೆ ಎರಡನೆಯದು ವಾನಪ್ರಸ್ಥದವರಿಗೆ ಮೂರನೆಯದು ಸನ್ಯಾಸಿಗಳಿಗೆ ಮಾತ್ರ ಗೃಹಸ್ಥರು ಎಂದೂ ಭಿಕ್ಷೆಯನ್ನು ಬಿಡಬಾರ್ದು ಅದು ಪಾಪಕ್ಕೆ ಕಾರಣ ಈಗ ಇವನು ಬೋಧಿಸಿದ್ದು ಧೃತರಾಷ್ಟ್ರ ಪಾಪದ ಬೀಜ ಇಲ್ಲಿ ಭೈಚರ್ಯಂ ಅಂತ ಯಾವ ಅರ್ಜುನ ಇಲ್ಲಿ ಹೇಳ್ಕೊಂಡೋ ಅದು ಅವನಿಗೆ ಸೂಕ್ತವಾಗಿ ಅವನು ಬಿತ್ತಿರುವಂತಹ ವಿಷದ ಬೀಜ ಇದೆಯಲ್ಲ ಪಾಪದ ಬೀಜ ಅದೇ ಬಂದು ಬಿದ್ದಿದೆ ಧರ್ಮದ ರೂಪದಲ್ಲಿ ಬಂದು ಬಿದ್ದಿದೆ ಏನಾಗ್ಬಿಟ್ಟಿದೆ ಇಲ್ಲಿ ಅರ್ಜುನನಿಗೆ ಧರ್ಮ ಸಂಕಟ ಅವನಿಗೆ ಗೊತ್ತಿದೆ ಗುರುಗಳನ್ನು ಕೊಲ್ಲುವುದು ಮಹಾಪಾಪ ಅಂತ ತಿಳ್ಕೊಂಡಿದ್ದಾನವನು ಅದಕ್ಕಿಂತಲೂ ಆ ಮಹಾಪಾಪಕ್ಕಿಂತಲೂ ಭಿಕ್ಷಾಚರ್ಯವನ್ನು ಎತ್ತುವುದು ಅಲ್ಪ ಪಾಪ ನಮಗೆ ಕೆಲವು ಸಿಚುವೇಶನ್ಸ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಧರ್ಮ ಕಾರ್ಯ ಅಂತೂ ಮಾಡಲಿಕ್ಕಾಗೋದಿಲ್ಲ ಅಧರ್ಮ ಕಾರ್ಯವೇ ನಮಗೆ ಕಾಣುತ್ತೆ ಅಂತ ಇಟ್ಕೊಳ್ಳೋಣ ಆವಾಗ ಇದರಲ್ಲಿ ಯಾವುದು ವರ್ಸ್ಟ್ ವರ್ಸ್ ಬ್ಯಾಡ್ ಯಾವುದನ್ನು ನಾವು ಚೂಸ್ ಮಾಡಬೇಕು ಅಂತ ನಾವು ಆಲೋಚನೆ ಮಾಡ್ತೇವೆ ಹೋಗಲಿ ಕೊನೆಯ ಪಕ್ಷದಲ್ಲಿ ಬ್ಯಾಡನ್ನು ಚೂಸ್ ಮಾಡೋಣ ಕೆಟ್ಟದ್ದನ್ನು ಚೂಸ್ ಮಾಡೋಣ ಕೆಟ್ಟ ಥರ ಬೇಡ ಕೆಟ್ಟತಮ ಅಂತೂ ಇನ್ನೂ ಬೇಡಬೇಡ ಆದ್ದರಿಂದ ನಾವು ಹೇಗಾದರೂ ಮಾಡಿ ಕಡಿಮೆ ದೋಷವುಳ್ಳದ್ದನ್ನೇ ತೆಗೆದುಕೊಳ್ಳೋಣ ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ಅರ್ಜುನ ನುಡಿದಿದ್ದು ನಮಗೆ ಇದ್ದದ್ದಂತಹ ಎರಡೇ ಪಾಪದ ಮಾರ್ಗದಲ್ಲಿ ಸಣ್ಣ ಪಾಪ ಪರವಾಗಿಲ್ಲ ಅನ್ನುವಂಥ ದೃಷ್ಟಿ ಅರ್ಜುನನು ಅದು ವಿಪರೀತ ಬುದ್ಧಿಯಿಂದ ಉಂಟಾಗಿದ್ದ ಅವನಿಗೆ ನಂತರ ತಮಾಷೆ ನೋಡಿ ಅರ್ಜುನ ಹೇಳ್ದ ಕುಲದ ಬಗ್ಗೆ ಅಷ್ಟು ದೊಡ್ಡದಾಗಿ ಉಪನ್ಯಾಸವನ್ನು ನೀಡಿದ ನಿಜವಾಗಿ ಕುಲದ ಒಂದು ಮಹತ್ವ ಇರ್ತಕ್ಕಂಥದ್ದು कु आति क्यारटर पते कवल रक्तगतवर्कद महाभारत उद्योग पर्व न कुलम वृत्तन प्रमाणमित मे मति यारो विधुत माता धर्मद अधिकारी अंतष्वि जाता वृत्तमे विशिष्य देवुंत न कुल वृत्त यू सदाचार इवो यक्टर इवो आव प्रमाण के योग्यवल नती नभिप्राय अंते ही जाता नीच वृत्तली नीच जा हटिद्रू कूड़ा यार ಸದಾಚಾರಿಗಳು ಕ್ಯಾರೆಕ್ಟರ್ ಚೆನ್ನಾಗಿದೆಯೋ ತೇ ಏಗೋ ವಿಶೇಷತೆ ಅವರೇ ಹೆಚ್ಚು ಎಂದು ನನ್ನ ಅಭಿಪ್ರಾಯ ಅಂತ ವಿದುರ ಹೇಳ್ತಾ ಇದ್ದಾರೆ ನೋಡಿ ನಿಜವಾಗಿಯೂ ಕುಲಕ್ಕೆ ಇಲ್ಲಿ ಹೆಚ್ಚು ಮಹತ್ವವನ್ನು ನೀಡಿಲ್ಲ ರಕ್ತಗತವಾದಂತಹ ಕುಲ ಸಂಪರ್ಕಕ್ಕೆ ಆಗಲೇ ನಮ್ಮಲ್ಲಿ ಆ ಒಂದು ಯಾವ ಒಂದು ಇದಿತ್ತೋ ಉದಾರವಾಗ್ತಾ ಹೋಗಿತ್ತು ಅರ್ಜುನ ಅದನ್ನು ಪರಿಗಣಿಸ್ಲಿಲ್ಲ ಯಾಕೆ ಪರಿಗಣಿಸ್ಲಿಲ್ಲ ಅದನ್ನೇ ಹೇಳಿದೆ ದಶಧರ್ಮನ್ನ ಜಾನಂತಿ ಹತ್ತು ಜನರು ಈ ಹತ್ತು ಜನರು ಧರ್ಮದ ಬಗ್ಗೆ ಸರಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಈಗ ಕೃಷ್ಣ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನೀನು ಟ್ರೀಟ್ಮೆಂಟ್ ಏನು ಅಂತ ಅದಕ್ಕೆ ಸಂಜಯ ಹೇಳ್ತಾನೆ ಸಂಜಯ ಉಚ ಏಕ್ವಾ ಋಷಿ ಕೇಶಂ ಗುಡಾ ನ ಯೋತ್ಸ ಇತಿ ಗೋವಿಂದಂ ಉಕ್ವಾ ತೂಂ ಬಭೂಹ ಸಂಜೆಯ ಈಗ ಹೇಳ್ತಾ ಇದ್ದಾನೆ ಹೇಗೆ ಜ್ಞಾನದ ಸಂವಾದ ಹೇಗೆ ಶುರುವಾಗತ್ತೀಗ ಗುರು ಮತ್ತೆ ಶಿಷ್ಯನ ಜೊತೆಗೆ ಅನ್ನೋದನ್ನ ಏಕ್ವಾ ಈ ರೀತಿಯಲ್ಲಿ ಹೇಳಿದವನಾಗಿ ಯಾರೋ ಗುಡಾಕೇಶ ನಿದ್ರಾಜಯಾದಂತಹ ಈಗ ನಿಜವಾದ ನಿದ್ರಾಜಯಿ ಸರಿಯಾಗಿ ಏಟು ಬಿದ್ದ್ಮೇಲೆ ನಿದ್ರಾಜಯಿ ಇಲ್ಲದೆ ಹೋದರೆ ಅದು ಎಮ್ಮೆ ಜೀವಿ ಅಂತಕ್ಕಂಥದ್ದು ಎಷ್ಟು ಜೀವನದಲ್ಲಿ ಏಟ್ ಬಿದ್ರೂ ಕೂಡ ನನ್ಗಲ್ಲ ನನಗಲ್ಲ ನನ್ಗಲ್ಲ ನನ್ಗಲ್ಲ ನನ್ನ ಪಕ್ಕದವರಿಗೆ ಇಲ್ಲ ಪಕ್ಕದ ಊರಲ್ಲೆಲ್ಲೋ ಒದೆ ಬೀಳ್ತಾ ಇದೆ ಅಂತ ನಾಲ್ಕೈದು ರಪ ರಪ ರಾಪರ್ ರಪ ಅಂತ ಬಾರಿಸಿ ಗೊತ್ತಾಗ ಅಯ್ಯೋ ನನಗೇ ಹೇಗೆ ಬೀಳ್ತಾ ಇದೆ ಅಂತ ಅಷ್ಟು ಗಟ್ಟಿಯಾದಂತಹ ಚರ್ಮ ನಮ್ಗೆ ಇರೋದ್ರಿಂದ ನಾವು ಗುಡಾಕೇಶ್ ಆಗ್ಬೇಕು ಈಗ ನಿದ್ರೆಯಿಂದ ಏಳಬೇಕು ನಿದ್ರೆಯಿಂದ ಎದ್ದಾಗ ಇಂದ್ರಿಯೇಶ ಹೃಷಿಕೇಶ ಇಂದ್ರಿಯಗಳ ಒಡೆಯ ಯೋಗಾಚಾರ್ಯ ಯೋಗದ ಸಂಕೇತ ಅಂದ್ರೆ ಇಂದ್ರಿಯಗಳ ಒಡೆಯ ಒಡೆತನ ಅನ್ನೋದು ಯೋಗದ ಸಂಕೇತ ಯೋಗಾಚಾರ್ಯ ಈಗ ಉಪದೇಶವನ್ನು ಮಾಡ್ತಾ ಇದ್ದಾನೆ ಯಾರಿಗೆ ಪರಂತಪನಿಗೆ ಶತ್ರುಗಳನ್ನು ನಾಶ ಮಾಡುವವನಿಗೆ ಶತ್ರುಗಳನ್ನು ಹಿಂಸಿಸುವವನಿಗೆ ಅರ್ಜುನನಿಗೆ ಅವನಿಗೆ ಉಪದೇಶ ಮಾಡ್ತಾನೆ ಅವನಿಂದ ಕೇಳಿ ನಯೋತ್ಸಿ ಇತಿ ಗೋವಿಂದಂ ಅವನೇನು ಹೇಳಿದ್ದಂತೆ ತೂಷ್ಣೀಂ ಬಬೂವಹ ಹೀಗೆ ಹೇಳಿ ಸುಮ್ಮನೆ ಕೂತ್ನಂತೆ ನ ಯೋತ್ಸ್ಯೇ ನಾನು ಯುದ್ಧ ಮಾಡೆನೋ ಇತಿ ಗೋವಿಂದಂ ಉಕ್ವಾ ಎಂಬುದಾಗಿ ಭಗವಂತನಾದಂತಹ ಭೂಮಿಗೆ ಒಡೆಯನಾದಂತಹ ವೇದದಿಂದ ತಿಳಿಯಲು ಅರ್ಹನಾದಂತಹ ಗೋವಿಂದ ಶಬ್ದ ವಾಚ್ಯನಾದಂತಹ ಅವನಿಗೆ ಉಕ್ವಾ ಹೇಳಿ ತೂಷ್ಣೀಂ ಬಭೂವಹ ಸುಮ್ಮನೆ ಕೂತಂತೆ ಈ ಸುಮ್ಮನಾಗೋದಿದೆಯಲ್ಲ ಅದು ಯೋಗಕ್ಕೆ ದ್ವಾರ ಯೋಗಸ್ಯ ಪ್ರಥಮ ದ್ವಾರಂ ವಾಂಗ್ ನಿರೋಧ ಶಂಕರಾಚಾರ್ಯರು ವಿವೇಕ ಚೂಡಾವಣಿ ಬರೀತಾರೆ ಯೋಗಕ್ಕೆ ಮೊಟ್ಟ ಮೊದಲನೆಯ ಬಾಗಿಲು ಯಾವುದು ಅಂದರೆ ಬಾಯಿಯನ್ನು ಮುಚ್ಚಿಕೊಳ್ಳೋದಂತೆ ಬಾಯಿ ಮುಚ್ಚಿಕೊಂಡಾಗ ಏನೇನು ಮಾಡಬೇಕು ಅಂತ ಇಲ್ಲಿ ಹೊಳೆಯುತ್ತೆ ಇಲ್ಲೇ ಆದರೆ ಶಕ್ತಿ ಎಲ್ಲ ಇದರಲ್ಲೇ ಇದಾಗುವುದ್ರಿಂದ ವೇವ್ ಆಗೋದ್ರಿಂದ ಈಗ ನಾವು ಕೂಡ ಅರ್ಜುನ ಈಗ ಭಗವಂತ ಏನು ಹೇಳ್ತಾನೆ ಅಂತ ತಿಳಿಯುವುದಕ್ಕಿಂತ ಮುಂಚೆ ತೂಷ್ಣೀಂ ಬಬುವ ನಾವು ಸುಮ್ಮನಿದ್ದು ಮುಂದಿನ ತರಗತಿಯಲ್ಲಿ ತೆಗೆದುಕೊಳ್ತೇವೆ ಓಂ ಊರ್ಣಮದಃಪೂರ್ಣಮಿ ದಂಪೂರ್ಣಾಥೂರ್ಣಮುಧ್ಯತೆ ಪೂರ್ಣಸ್ಯಪೂರ್ಣಮೂರ್ಣಮೇವಾವಶಿಷ್ಯತೆ ಓಂ ಶಾಂ ಪಿಶಾ ಪಿಶಾಂತಿ ಹರಿ ಓಂ ತತ್ಸ್ರೀ ಕೃಷ್ಣಾರ್ಪಣಮಸ್ತು ಇಪ್ಪತ್ತೇಳು ಶುಕ್ರವಾರ ಬರುತ್ತೆ ಆಗ ವರಮಹಾಲಕ್ಷ್ಮಿ ಬರ್ತಾ ಇರೋದ್ರಿಂದ ಇಲ್ಲಿ ತರಗತಿ